ಓ ಸಹನಾತು ಸಹನೌನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನಧೀತಮಸ್ತು ಮಾಹೈ ಶಾ ತಿ ಹರಿ ಅಜ್ಞಾನದಿಂದ ಯಾರು ಸ್ವತಃ ತಾನೇ ಬುದ್ಧಿವಂತನೂ ಪಂಡಿತನು ಆಗಿದ್ದೇನೆ ಅಂತ ಅಹಂಕಾರಜನ್ಯವಾದ ಮೂಢತನದಿಂದ ಇರ್ತಾನೋ ಅವನಿಗೆ ಪರಲೋಕವಾಗಲಿ ಅಥವಾ ಈ ಲೌಕಿಕ ಜಗತ್ತನ್ನು ಮೀರಿದ ಪಾರಮಾರ್ಥಿಕ ವಿಚಾರವಾಗಲಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಹೀಗೆ ಯಾರು ಜ್ಞಾನವನ್ನು ವಿದ್ಯೆಯನ್ನು ಉಪಾಸನೆ ಮಾಡ್ತಾನೋ ಅಂಥವನಿಗೆ ಮಾತ್ರ ಲಭ್ಯನಾಗಿರುವ ಈ ಆತ್ಮವಸ್ತು ಅದೆಂಥದು ಅದರ ವಿಶೇಷತೆ ಏನಿದೆ ಇದನ್ನು ಏಳನೇ ಮಂತ್ರದಲ್ಲಿ ಯಮ ಹೇಳ್ತಾನೆ ಶ್ರವಣಯ ಅದೂಭಿ ಲಭ್ಯ ಶೃಣ್ವಂತೋ ಬಹೋ ಯಮ್ನ ವಿಧ್ಯು ಆಶ್ಚರ್ಯಕ್ತಃ ಕೋಶಲೋಸ ಆಶ್ಚರ್ಯ ಕುಶಲಾನುಶಿಷ್ಟ ಈ ಮಂತ್ರವನ್ನು ಕೇಳ್ತಾ ಇದ್ದ ಹಾಗೇನೆ ನಿಮಗೆ ಭಗವದ್ಗೀತೆ ಓದಿದವರಾಗಿದ್ರೆ ಭಗವದ್ಗೀತೆಯ ಪದಗಳಿರುವಂತಹ ಒಂದು ಶ್ಲೋಕ ನೆನಪು ಮಾಡಿಕೊಳ್ಳಿ ಭಗವದ್ಗೀತೆಯಲ್ಲಿ ಅನೇಕ ವಿಚಾರಗಳನ್ನು ಉಪನಿಷತ್ತಿನಿಂದಲೇ ಆರಿಸಿ ತೆಗೆದಿದ್ದಾರೆ ಇದು ಗುರುವಿನ ಬಗ್ಗೆ ಶಿಷ್ಯನ ಬಗ್ಗೆ ಎಷ್ಟು ವಿಷಯವನ್ನು ಹೇಳುತ್ತಾ ಇದೆಯೋ ಅದೇ ರೀತಿಯಲ್ಲಿ ಆತ್ಮವಸ್ತು ಇಂಥದ್ದು ಅದರ ಮಹತ್ವ ಏನು ಅದನ್ನು ಹೇಳುತ್ತೆ ಬಹುಭಃ ನಭ್ಯ ಶ್ರವಣಾಯ ಅಲ್ಲಿ ಲಭ್ಯ ಬಹಳ ಮಂದಿಗೆ ಕೇಳೋದಕ್ಕೂ ಕೂಡ ಇದು ಸಿಗುವುದಿಲ್ಲ ಈ ಆತ್ಮವಿಚಾರ ಶಣ್ಣಂತಹ ಅಪಿ ಬಹವೋ ಯಮ್ನವಿದ್ಯು ಅನೇಕ ಮಂದಿ ಆತ್ಮವಿಚಾರವಾಗಿ ದೇವರ ಬಗ್ಗೆ ಕೇಳುತ್ತಾರೆ ಆದ್ರೆ ನಿಜವಾಗಿ ಲಭಿಸುವವರು ಎಷ್ಟು ಮಂದಿ ಕೇಳಿದ್ರೂ ಕೂಡ ಭಗವಂತನ ಬಗ್ಗೆ ಆತ್ಮನ ಬಗ್ಗೆ ಅಂತ ಅಂದ್ರೆ ಒಂದೇನೆ ಅದು ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವರು ದೇವರು ಅಂತ ಹೇಳ್ತಾರೆ ಭಗವಂತ ಅಂತಾರೆ ಶಿವ ಅಂತಾರೆ ವಿಷ್ಣು ಅಂತಾರೆ ಯಾರ ತತ್ವ ರೂಪದಲ್ಲಿ ಭಗವಂತನನ್ನು ಅರಿತುಕೊಳ್ಳುವುದಕ್ಕೆ ಇಚ್ಛೆ ಪಡ್ತಾರೋ ಅವರು ಆತ್ಮ ಎನ್ನುವುದಾಗಿ ಕರೀತಾರೆ ವ್ಯತ್ಯಾಸ ಅಷ್ಟೇ ಈ ವಿಚಾರವನ್ನು ಪ್ರಪಂಚದಲ್ಲಿ ಕೋಟ್ಯಂತರ ಜನರಲ್ಲಿ ಕೆಲವರು ಮಾತ್ರ ಈ ವಿಷಯ ಅವರ ಮತಿಗೆ ಹೊಳೆಯುತ್ತದೆ ಅಥವಾ ಕೇಳಿರ್ತಾರೆ ಇತರರಿಂದ ಕೇಳಿ ತಿಳ್ಕೊಂಡಿರ್ತಾರೆ ಅನೇಕ ಮಂದಿಗೆ ಇಡೀ ಜೀವನದಲ್ಲಿ ಈ ವಿಷಯವಾಗಿ ಸ್ವಲ್ಪವೂ ಕೂಡ ಮಾಹಿತಿಯೇ ಇರುವುದಿಲ್ಲ ಕಾರಣಾಂತರಗಳಿಂದ ಏನೇನೋ ಅವರ ಜೀವನ ಸಂಪೂರ್ಣವಾಗಿ ಅನಾತ್ಮ ವಿಚಾರಗಳಲ್ಲೇ ಮುಳುಗಿರ್ತದೆ ಒಂದು ಸಲ ಕೂಡ ಆತ್ಮವಿಚಾರವನ್ನು ಕೇಳುವುದಕ್ಕೆ ಅವರಿಗೆ ಅವಕಾಶ ಬಂದಿರುವುದಿಲ್ಲ ಆದರೆ ಯಾರು ಕೇಳಿರ್ತಾರೋ ಅಂಥವ್ರಲ್ಲಿ ನಿಜವಾಗಿ ಲಭ್ಯನಾಗುವನು ಇನ್ನು ಕೆಲವರಿಗೆ ಮಾತ್ರ ಯಾಕಂದ್ರೆ ಅವನನ್ನು ಸುಮ್ಮನೆ ಕೇಳಿದ್ರೆ ಮಾತ್ರ ಸಿಗೋದಿಲ್ಲ ಅದಕ್ಕೆ ಆತ್ಮನನ್ನು ಪಡೆಯಬೇಕು ಎನ್ನುವ ಇಚ್ಛೆ ಮೊದಲಾಗಿ ಬೇಕಾಗುತ್ತೆ ಆಮೇಲೆ ಬಹಳ ದೀರ್ಘಕಾಲದ ಸಾಧನೆ ಮಾಡಬೇಕಾಗತ್ತೆ ಎಷ್ಟ್ರಮಟ್ಟಿನ ತ್ಯಾಗ ಮಾಡಬೇಕಾಗತ್ತೆ ಅಂದರೆ ತನ್ನ ಜೀವನವನ್ನು ಇಡೀ ಕೊಡಬೇಕಾಗತ್ತೆ ಇಷ್ಟರ ಮಟ್ಟಿನ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಆತನಿಗೆ ಯಾವ ರೀತಿ ಮನಸ್ಥಿತಿ ಬರಬೇಕು ಕೇವಲ ಕೇಳಿದವರಿಗೆಲ್ಲರಿಗೂ ಈ ಮನಸ್ಥಿತಿ ಬರುವುದಿಲ್ಲ ಅದೊಳಗೆ ಇಳಿಬೇಕು ಅಂತರಂಗದ ಆಳಕ್ಕೆ ಇಳಿಬೇಕು ಒಳಗಡೆ ಎಲ್ಲವನ್ನೂ ಕಲಕಬೇಕು ಅದು ಅರ್ಥ ಆಗಬೇಕು ನಿಜವಾಗಿ ನಾನು ಏನನ್ನಾದ್ರೂ ಪಡಿಬೇಕಾಗಿದ್ರೆ ಅದು ಈ ವಸ್ತು ಒಂದನ್ನು ಮಾತ್ರ ಬೇರೆ ಯಾವ್ದನ್ನು ಪಡೆದ್ರು ಕೂಡ ನಾನು ಶಾಶ್ವತವಾದದ್ದನ್ನು ಪಡೆದ ಹಾಗೆ ಆಗ್ಲಿಲ್ಲ ಅಂತ ಮನವರಿಕೆ ಆಗ್ಬೇಕು ಅದಕ್ಕೆ ಅಂತರಂಗವನ್ನು ಇಡೀ ಕಲಕಬೇಕಾದ್ರೆ ಅಷ್ಟರ ಮಟ್ಟಿನೇ ಮಟ್ಟಿಗೆ ಅವನ ಮನಸ್ಸು ಸಿದ್ಧವಾಗಬೇಕಾಗತ್ತೆ ಹೀಗೆಲ್ಲ ಮಾಡಿ ಹೊರಾಟ ನಡೆಸಿ ಕೊನೆಗೂ ಲಭಿಸುವುದು ಯಾರಿಗೆ ಅಂದರೆ ಇನ್ನೂ ಕೆಲವರಿಗೆ ಮಾತ್ರ ಶೃಣ್ವಂತೋಪಿ ಬಹವೋ ಎಂ ನವಿದ್ಯು ಯಾರು ಕೇಳುವವರಿಗೆ ಕೂಡ ಕೇಳುವವರಲ್ಲಿ ಕೂಡ ಬಹಳ ಮಂದಿಗೆ ಅದು ಲಭಿಸುವುದಿಲ್ಲವೋ ಸಿಗುವುದಿಲ್ಲವೋ ವಿದ್ಯು ತಿಳಿಯುವುದಿಲ್ಲ ಅನೇಕರಿಗೆ ಮಾಹಿತಿ ಇದೆ ಭಗವಂತನ ಬಗ್ಗೆ ಆತ್ಮನ ಬಗ್ಗೆ ಹೀಗೊಂದಿದೆ ಅಂತ ಮಾಹಿತಿ ಇದೆ ಆದರೆ ಮಾಹಿತಿ ಇದ್ರೆ ಸಾಲದು ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಂಥ ಆ ಶಕ್ತಿ ಅನೇಕರಿಗೆ ಇಲ್ಲ ಕೆಲವರಿಗೆ ಮಾತ್ರ ಇರುತ್ತದೆ ನಿಜವಾಗಿಯೂ ಆತ್ಮನನ್ನು ಅರಿಯುವುದು ಅಂತಂದ್ರೆ ಅವನ ಸಾಕ್ಷಾತ್ಕಾರ ಆಯಿತು ಅಂತಲೇ ಅರ್ಥ ಉಪನಿಷತ್ತುಗಳಲ್ಲೆಲ್ಲ ಆ ರೀತಿಯೇ ಅದನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಇದು ತಿಳಿದಿದೆಯೋ ಅಂದ್ರೆ ಯಾರಿಗೆ ನಿಜವಾಗಿಯೂ ಸಾಕ್ಷಾತ್ಕಾರ ಆಗಿದೆ ಅಂತಲೇ ಅರ್ಥ ತಿಳಿದು ಹೋದ್ರೆ ಕೇವಲ ಕೇಳುವುದಷ್ಟೇ ಆತ್ಮನ ಬಗ್ಗೆ ಆತ್ಮ ಅಂದ್ರೆ ಇಂಥದು ಅಂತ ಒಬ್ಬಾತ ಹೇಳಿದ್ರೆ ಅದನ್ನು ಕೇಳಿಸ್ಕೊಂಡವ ಶ್ರವಣ ಕೇಳಿ ತಿಳಿದಿದ್ದಾನೆ ಅಷ್ಟೇ ಆದರೆ ನಿಜವಾಗಿ ತಿಳಿದುಕೊಳ್ಳುವುದು ಅಂತಂದರೆ ಆ ಆತ್ಮನ ಅನುಸಂಧಾನ ಮಾಡಿ ದೀರ್ಘಕಾಲದ ಮನನ ಚಿಂತನೆ ಧ್ಯಾನ ಇತ್ಯಾದಿಗಳಿಂದ ಸಂಪೂರ್ಣವಾಗಿ ಅವನು ಪರಿವರ್ತನೆ ಹೊಂದಿ ಅವನಿಗೆ ತಾನೇ ತಾನಾಗಿ ಆ ಆತ್ಮನ ಅರಿವು ಉಂಟಾಗಿರುತ್ತದೋ ಮಾತ್ರ ಅದನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳಬೇಕು ವಿದ್ಯು ಆಶ್ಚರ್ಯಕ್ತ ವಕ್ತ ಅಂದರೆ ಹೇಳುವವನು ಈ ಆತ್ಮನ ವಿಚಾರವಾಗಿ ಯಾರು ತಿಳಿಸಿಕೊಡ್ತಾನೋ ಅಂಥವನು ಆಶ್ಚರ್ಯ ಸಾಮಾನ್ಯ ವ್ಯಕ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲ ಅವನನ್ನೇ ಸಾಮಾನ್ಯವಾಗಿ ಗುರು ಎನ್ನುವುದಾಗಿ ನಾವು ಪರಿಗಣಿಸ್ತೇವೆ ಯಾರೋ ಬ್ರಹ್ಮಜ್ಞಾನವನ್ನು ಕೊಡಬಲ್ಲನು ಅವನೇ ನಿಜವಾದ ಗುರು ಅನೇಕ ಮಂದಿ ಗುರುಗಳು ನಮಗೆ ಜಗತ್ತಲ್ಲಿ ಸಿಗ್ತಾರೆ ಅಕ್ಷರ ಅಭ್ಯಾಸ ಮಾಡಿದವನು ಗುರು ಅಂತ ನಾವು ಸಾಮಾನ್ಯವಾಗಿ ಪರಿಗಣಿಸ್ತೇವೆ ಒಂದೇ ಒಂದು ಅಕ್ಷರ ಕಲಿಸಿಕೊಟ್ಟರು ಗುರು ಅಂತಲ್ಲ ಅವನನ್ನು ಭಾವಿಸಬೇಕು ಅಂತ ನಾವು ಕೇಳುತ್ತೇವೆ ಅದೇ ರೀತಿಯಲ್ಲಿ ಯಾವುದೇ ಒಂದು ವಿದ್ಯೆ ಕಲಿಸ್ಲಿ ಬರೀ ಅಕ್ಷರ ಅಂತೂ ಅಷ್ಟೇ ಅಲ್ಲ ಅವನು ಗುರುವೆ ಬಡಗಿ ಕೆಲಸ ಕಲಿಬೇಕಾದ್ರೆ ಚೆನ್ನಾಗಿ ಪಳಗಿದ ಒಬ್ಬ ಬಡಗೆ ಹತ್ರ ಹೋಗಿ ಕೆಲಸ ಮಾಡಬೇಕು ಅನೇಕ ತಿಂಗಳು ವರ್ಷ ಕಲಿತಾದ ಮೇಲೆ ಅವನಿಗೆ ಆ ವಿದ್ಯೆ ಬರುತ್ತದೆ ಅಂಥವನು ತನಗೆ ಹೇಳಿಕೊಟ್ಟವನನ್ನು ಗುರು ಅಂತಲೇ ಪರಿಗಣಿಸಬೇಕು ಈ ಒಂದು ಪರಂಪರೆ ನಮ್ಮಲ್ಲಿದೆ ಯಾವುದೇ ಒಂದು ಕ್ಷೇತ್ರ ತೆಗೆದುಕೊಳ್ಳಿ ಯಾರು ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಪಳಗಿದ್ದಾನೋ ಅನೇಕ ವರ್ಷಗಳ ಪ್ರಯತ್ನದಿಂದ ಅದನ್ನು ಅವನು ಇನ್ನೊಬ್ಬರಿಂದ ಕಲ್ತಿರ್ತಾನೆ ಹಾಗೆ ಒಂದು ವಿದ್ಯೆಯನ್ನು ನೀಡಬಲ್ಲ ಸಾಮರ್ಥ್ಯ ಯಾರಿಗಿದೆಯೋ ಅಂಥವನು ಗುರು ಯಾವುದೇ ವಿದ್ಯೆಯನ್ನು ಹೇಳ್ಕೊಟ್ರು ಅವನನ್ನು ಗುರು ಅಂತ ಕರಿಬೇಕು ಗೌರವಿಸಬೇಕು ಹಾಗಿದ್ರೆ ಮಾತ್ರ ಆ ವಿದ್ಯೆ ಒಬ್ಬ ತನಿಗೆ ದಕ್ತದೆ ಅವನಿಗೆ ನಿಜವಾಗಿಯೂ ಆ ವಿದ್ಯೆ ಕ್ರಗತವಾಗ್ತದೆ ಶ್ರದ್ಧೆ ಬೇಕು ಗುರುವಿನಲ್ಲಿ ಶ್ರದ್ಧೆ ಇರಬೇಕು ವಿದ್ಯೆಯಲ್ಲಿ ಶ್ರದ್ಧೆ ಇರಬೇಕು ಅವನು ಆ ವಿಧೇಯತೆ ವಿನಯ ಹಾಗು ವಿದ್ಯೆಯನ್ನು ಕಲಿಯುವ ವಿಷಯದಲ್ಲಿ ವಿನಯ ಇದು ಇದ್ರೆ ಅವನಿಗೆ ಆ ವಿದ್ಯೆ ಲಭಿಸ್ತದೆ ಇದು ನಮ್ಮ ಪರಂಪರೆಯ ಒಂದು ಧರ್ಮ ಯಾರ ಗುರುವನ್ನು ಧಿಕ್ಕರಿಸ್ತಾನೋ ಯಾರಿಗೆ ವಿದ್ಯೆಯಲ್ಲಿ ಶ್ರದ್ಧೆ ಇಲ್ಲವೋ ಅವನಿಗೆ ಅದು ಲಭಿಸುವುದಿಲ್ಲ ಮಹಾಭಾರತದಲ್ಲಿ ಸುಪ್ರಸಿದ್ಧವಾದ ಕರ್ಣನ ಕಥೆ ಇದೆ ಕರ್ಣ ಪರಶುರಾಮನ ಬಳಿ ವಿದ್ಯೆ ಕಲಿತ ಆದರೆ ಅದೇನೋ ಕಾರಣದಿಂದ ಗುರುವಿನ ಶಾಪಕ್ಕೆ ತುತ್ತಾಗಿ ತನ್ನ ಜೀವನದ ಅತ್ಯಂತ ಕಠಿಣವಾದ ಸಂದರ್ಭದಲ್ಲಿ ಆ ವಿದ್ಯೆ ಅವನಿಗೆ ಉಪಯೋಗಕ್ಕೆ ಬರಲಿಲ್ಲ ಹೀಗೊಂದು ಕಥೆನ ನಾವು ಶ್ರದ್ಧೆ ಗುರುವಿನ ಮೇಲೆ ವಿದ್ಯೆಯ ಮೇಲೆ ಶ್ರದ್ಧೆ ಅಂತ ಹೇಳ್ತೇವೆ ಆದ್ರೆ ಉಳಿದ ಎಲ್ಲ ವಿದ್ಯೆಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡ್ರೆ ಯಾವ ವಿದ್ಯೆ ಬ್ರಹ್ಮಜ್ಞಾನವನ್ನು ನೀಡ್ತದೋ ಯಾವ ವಿದ್ಯೆ ಆತ್ಮನನ್ನು ತಿಳಿಸಿಕೊಡ್ತದೋ ಅಂಥ ವಿದ್ಯೆಯನ್ನು ಕಲಿಸಿಕೊಡುವವನೇ ನಿಜವಾದ ಗುರು ಇಲ್ಲಿ ಗುರು ಒಂದು ಸೇತುವೆಯ ರೀತಿ ಇರ್ತಾನೆ ಆತ್ಮವಸ್ತುವನ್ನು ಅರಿತುಕೊಳ್ಳುವ ಒಬ್ಬ ವ್ಯಕ್ತಿ ಅಲ್ಲಿ ಆತ್ಮವಸ್ತು ಇದೆರಡರ ಮಧ್ಯೆ ಸೇತುವೆಯಾಗಿ ಇರುತ್ತಾನೆ ಯಾಕಂತಂದ್ರೆ ಈ ಗುರುವೆ ನೋನು ಆತ್ಮನನ್ನು ಸ್ಪರ್ಶ ಮಾಡಿರ್ತಾನೆ ಆತ್ಮನ ಸ್ಪರ್ಶ ಮಾಡಿರುವುದು ಅಂತಂದ್ರೆ ಆತ್ಮ ಜ್ಞಾನ ಬಡದದ್ದು ಅಂತಲೇ ಅರ್ಥ ಹೀಗೆ ಆತ್ಮವಿದ್ಯೆಯನ್ನು ಅರಿತುಕೊಂಡು ಪರಿಪೂರ್ಣತೆಯನ್ನು ಹೊಂದಿದಂಥ ಗುರುವು ಒಂದು ಕೈಯಿಂದ ಆತ್ಮವಸ್ತವನ್ನು ಹಿಡಿದಿರ್ತಾನೆ ಇನ್ನೊಂದು ಕೈಯಿಂದ ತನ್ನ ಶಿಷ್ಯನ ಕೈಯನ್ನು ಹಿಡ್ಕೊಂಡಿರ್ತಾನೆ ಹೀಗೆ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡರ ಸಂಬಂಧವನ್ನು ಬೆಸೆಯುವಂಥ ಒಬ್ಬ ಮಹಾವ್ಯಕ್ತಿಯೇ ಗುರು ಅವನ ಸಹಾಯ ಇಲ್ಲದೆ ಗುರುವಿನ ಕೃಪೆ ಇಲ್ಲದೆ ಯಾರಿಗೂ ಕೂಡ ಬ್ರಹ್ಮಜ್ಞಾನ ಲಭಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಿದೆ ಯಾವುದೇ ರೂಪದಲ್ಲಿ ಬರಲಿ ನಿಜವಾಗಿ ನೋಡೋದಕ್ಕೆ ಹೋದರೆ ಆ ಗುರು ಒದಗಿ ಬರುವುದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಆತ್ಮವಸ್ತುವನ್ನು ಹೊಂದಬೇಕು ಅಂತ ಅತ್ಯಂತ ವ್ಯಾಕುಲತೆಯಿಂದ ಬಹಳ ಅವನ ಆಂತರಿಕವಾದಂಥ ಒಂದು ಆಸೆಯಿಂದ ಹಂಬಲಿಸ್ತಾ ಇದ್ರೆ ಆ ಹಂಬಲ ಅವನ ಪ್ರಾರ್ಥನೆ ಭಗವಂತನಿಗೆ ಕೇಳಿಸ್ತದೆ ಆಗ ಅವನ ಮನಸ್ಸು ಹದಗೊಂಡಿದೆ ಸಿದ್ಧವಾಗಿದೆ ಆತ್ಮನನ್ನು ತಿಳಿಯುವುದಕ್ಕೆ ಅವನು ಕಾತರನಾಗಿದ್ದಾನೆ ಅಂತ ಅವನಿಗೆ ಭಗವಂತನ ಕಡೆಯಿಂದ ಕೃಪೆ ಬರುತ್ತದೆ ಆ ಕೃಪೆಯೇ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ರೂಪವನ್ನು ತಾಳಿ ಬರ್ತದಂತೆ ಒಬ್ಬ ವ್ಯಕ್ತಿಯಾಗಿ ಅವನು ಬಂದರೆ ಅವನನ್ನು ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಅವನಿಂದ ವಿದ್ಯಾಭ್ಯಾಸವನ್ನು ಬ್ರಹ್ಮಜ್ಞಾನವನ್ನು ಪಡೆಯಬಹುದು ಇನ್ನು ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿ ಗುರುವಾಗಿ ಬರಬೇಕಾಗಿಲ್ಲ ಒಂದು ಪ್ರಾಣಿ ಒಂದು ಹಕ್ಕಿ ಒಂದು ಪ್ರಕೃತಿಯ ಒಂದು ಸೂಚನೆ ಆಗಿರಬಹುದು ಗುರುವಿನ ರೂಪದಲ್ಲಿ ಜ್ಞಾನವನ್ನು ತಿಳಿಸಿಕೊಡ್ತದೆ ಇದನ್ನೆಲ್ಲ ನಾವು ಅನೇಕ ಘಟನೆಗಳಲ್ಲಿ ಕಾಣುತ್ತೇವೆ ಚಾಂದೋಗಿ ಉಪನಿಷತ್ತಿನಲ್ಲಿ ಒಬ್ಬ ನನಗೆ ವಿದ್ಯೆಯನ್ನು ಹೇಳಿಕೊಡು ಅಂತ ಗುರುವನ್ನು ಕೇಳಿದಾಗ ಗುರು ಹೇಳ್ತಾನೆ ನಿನಗೆ ಬ್ರಹ್ಮವನ್ನು ಕುಳಿತು ಕುರಿತು ತಿಳಿಯಬೇಕೆ ಇಲ್ಲೊಂದು ಎತ್ತು ಇದೆ ಹೊರಿ ಅದನ್ನು ಹೊಡಿಕೊಂಡು ಹೋಗು ಕಾಡಿದು ಹೋಗು ಅಲ್ಲಿ ಹೋಗಿ ಸಾಕಷ್ಟು ದನಗಳು ದನಗಳ ಹೆಣ್ಣು ಕರುಗಳಲ್ಲಿ ಇರ್ತವೆ ಅವುಗಳನ್ನೆಲ್ಲ ನೋಡ್ಕೊಳ್ತಾ ಇರು ಅದು ಕೆಲವೇ ದಿವಸಗಳಲ್ಲಿ ವಿಸ್ತಾರ ಆಗುತ್ತೆ ಅದರ ಸಂತತಿ ವೃದ್ಧಿ ಅದು ಒಂದು ಸಾವಿರ ಆಗುವಷ್ಟರಲ್ಲಿ ನಿನಗೆ ಆ ವಿದ್ಯೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ ನೀನು ಹೋರಿಯನ್ನು ಹುಡುಕೊಂಡು ಹೋಗ್ತಾನೆ ಅಲ್ಲಿ ನಾನಾ ಬಗೆಯ ಘಟನೆಗಳನ್ನು ನಡೀತವೆ ಒಂದು ಹಂಸಪಕ್ಷ ಬರುತ್ತೆ ಇನೆನು ಜಂತುಗಳೆಲ್ಲ ಬರ್ತವೆ ಒಂದಲ್ಲ ಒಂದು ರೀತಿಯ ವಿದ್ಯೆಯನ್ನು ಅವನಿಗೆ ಹೇಳಿಕೊಡ್ತಾರೆ ಕೊನೆಗೆ ಈ ಎತ್ತೆ ವೃಷಭವೇ ತನ್ನ ವಿರಾಟ್ ರೂಪವನ್ನು ತೋರಿಸಿ ಬ್ರಹ್ಮಜ್ಞಾನ ಇದು ಅಂತ ತೋರಿಸಿಕೊಡ್ತದಂತೆ ಆತನ ಅಂತರಂಗದಲ್ಲಿ ಅವನು ಸಿದ್ಧನಾಗಿದ್ದ ವಿದ್ಯೆಯನ್ನು ಪಡೆಯುವುದಕ್ಕೆ ಅರ್ಹವಾದ ರೀತಿಯಲ್ಲಿ ಅವನ ಮನಸ್ಸು ತಯಾರಾಗಿತ್ತು ಆಗ ಒಂದಲ್ಲ ಒಂದು ರೂಪದಲ್ಲಿ ಅವನಿಗೆ ವಿದ್ಯೆ ತಾನಾಗಿ ಒದಗ ಬಂತು ಇದನ್ನು ಸೂಚ್ಯವಾಗಿ ಹೇಳಿದ್ದ ಅವನ ಆಚಾರ್ಯ ಆ ರೂಪದಲ್ಲಿ ಅವನು ವಿದ್ಯೆಯನ್ನು ಪಡೆದಂತೆ ಹೀಗೆ ಅನೇಕ ಕಥೆಗಳೆಲ್ಲ ಹೇಳುತ್ತವೆ ಕೆಲವರು ಗುರು ಇಲ್ಲದೆ ಬ್ರಹ್ಮ ತತ್ವವನ್ನು ತಿಳಿಕೊಂಡಂತ ಕಥೆಗಳು ಕೂಡ ನಮಗೆ ಅನೇಕ ಮಹಾತ್ಮರ ಜೀವನದಲ್ಲಿ ಕಂಡು ಅದು ಸಾಮಾನ್ಯವಾಗಿ ಒಬ್ಬಲ್ಲ ಒಬ್ಬ ಗುರು ದಾರಿ ತೋರಿದಂಥ ಕಥೆಗಳೇ ಸಾಮಾನ್ಯವಾಗಿ ಹೆಚ್ಚಾಗಿ ನಮ್ಮ ಪರಂಪರೆಯಲ್ಲಿ ಕಂಡುಬರುತ್ತದೆ ಅಂಥ ಬ್ರಹ್ಮಜ್ಞಾನವನ್ನು ನೀಡುವ ಅಥವಾ ಹೇಳುವ ಭಕ್ತ ಹೇಳುವವನು ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಬ್ರಹ್ಮವನ್ನೇ ಕಂಡಿದ್ದಾನೆ ಆತ್ಮವನ್ನೇ ಪಡೆದಿದ್ದಾನೆ ಅಂದರೆ ಯಾರು ಬ್ರಹ್ಮವನ್ನು ಆತ್ಮವನ್ನು ತಿಳಿದಿದ್ದಾನೋ ಅವನು ಬ್ರಹ್ಮದಲ್ಲಿ ಒಂದಾಗುತ್ತಾನೆ ಅವನಿಗೂ ಬ್ರಹ್ಮಕ್ಕೂ ವ್ಯತ್ಯಾಸವಿಲ್ಲ ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುತ್ತಾನೆ ಅಂತ ಒಂದು ಮಾತಿದೆ ಬ್ರಹ್ಮವಿತ್ ಬ್ರಹ್ಮವತಿ ಅಂತ ಹೇಳುತ್ತದೆ ಆದ್ದರಿಂದ ಗುರುವನ್ನು ಭಗವಂತನೇ ಸಾಕ್ಷಾತ್ ಪರಮಾತ್ಮನೇ ಆತ್ಮ ಸಾಕ್ಷಾತ್ಕಾರ ಪಡೆದ ಮಹಾಜ್ಞಾನಿಯೇ ಅಂತ ಪೂಜಿಸುವ ಒಂದು ಪರಂಪರೆ ನಮ್ಮಲ್ಲಿ ಬರೆ ನಂಬಿಕೆ ಅಷ್ಟೇ ಅಲ್ಲ ಅದು ವಾಸ್ತವವಾಗಿ ಅದು ಹಾಗೇನೆ ಅಂಥ ಬ್ರಹ್ಮಜ್ಞಾನ ಪಡೆದ ವ್ಯಕ್ತಿ ಮಾತ್ರವೇ ಇನ್ನೊಬ್ಬನಿಗೆ ಆ ಜ್ಞಾನವನ್ನು ನೀಡಬಲ್ಲ ಹೇಗೆ ಒಂದು ಹಣತೆ ಚೆನ್ನಾಗಿ ಬೆಳಗ್ತಾ ಇದ್ರೆ ಮಾತ್ರ ಇನ್ನೊಂದು ಹಣತೆಗೆ ಬೆಳಕು ನೀಡುವುದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಈ ಗುರು ಆಶ್ಚರ್ಯ ಆಶ್ಚರ್ಯ ಅಂತ ನಾವು ಉಳಿದ ಸಾಮಾನ್ಯ ಸಂಗತಿಗಳಿಗಿಂತ ಭಿನ್ನವಾದದ್ದು ಅಂತ ತಿಳ್ಕೊಳ್ತೇವೆ ಅದರ ಬಗ್ಗೆ ಆಲೋಚನೆ ಮಾಡಿದಷ್ಟು ಮಾಡಿದಷ್ಟು ನಮಗೆ ವಿಚಿತ್ರ ಅನ್ನಿಸ್ತದೆ ಎಂಥ ಆಶ್ಚರ್ಯ ಏನು ಅದ್ಭುತ ಥಿಂಕ್ ಮಾಡಿದಷ್ಟು ಮಾಡಿದಷ್ಟು ನಮಗೆ ಅದು ಅರ್ಥ ಆಗೋದಿಲ್ಲ ಸಾಮಾನ್ಯಕ್ಕಿಂತ ಭಿನ್ನವಾದದ್ದು ಆತ್ಮವಸ್ತು ಎನ್ನುವುದು ಈ ನಮಗೆ ಕಾಣುವ ನಮ್ಮ ಅರಿವಿಗೆ ಬರುವ ಎಲ್ಲ ವಸ್ತುವಿಗಿಂತಲೂ ಸಂಪೂರ್ಣ ಭಿನ್ನವಾದದ್ದು ಸಂಪೂರ್ಣ ವ್ಯತಿರಿಕ್ತವಾದದ್ದು ಆದ್ದರಿಂದ ಅದು ಯಾವ ರೀತಿ ಇದೆ ಅಂತ ನಮಗೆ ಯಾವ ರೀತಿಯಿಂದಲೂ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂಥ ಆತ್ಮವನ್ನು ಅರಿತಂಥ ಒಬ್ಬ ವ್ಯಕ್ತಿ ಅವನ ನಡೆ ನಡಿ ಆಶ್ಚರ್ಯ ಅವನ ಮಾತು ಆಶ್ಚರ್ಯ ಅವನ ಇರುವಿಕೆಯೇ ಆಶ್ಚರ್ಯ ಅವನು ಏನೇನು ಮಾಡ್ತಾನೆ ಅದನ್ನು ನೋಡಿ ಜನ ಆಶ್ಚರ್ಯ ಪಡ್ತಾರೆ ಅವನ ಮಾತನ್ನು ಕೇಳಿ ಆಶ್ಚರ್ಯ ಪಡ್ತಾರೆ ಯಾಕಂದ್ರೆ ಪ್ರತಿಯೊಂದೊಂದು ಅವನ ಕ್ರಿಯೆ ಆಗ್ಲಿ ಅವನ ಪ್ರತಿಯೊಂದು ಅಸ್ತಿತ್ವ ಆಗಲಿ ಸಂಪೂರ್ಣವಾಗಿ ಬ್ರಹ್ಮಜ್ಞಾನದಿಂದ ದಿವ್ಯತೆಯ ಸ್ಪರ್ಶದಿಂದ ಸಂಪೂರ್ಣವಾಗಿ ಬದಲಾಯಿಸಿರ್ತದೆ ಅದಕ್ಕೆ ಅವನನ್ನು ಆಶ್ಚರ್ಯ ಅಂತ ಹೇಳ್ತಾರೆ ಸಾಮಾನ್ಯ ವ್ಯಕ್ತಿಯ ಹಾಗೆ ಸಾಮಾನ್ಯ ರೀತಿಯ ನಡವಳಿಕೆ ಅವನದ್ದಲ್ಲ ಸಂಪೂರ್ಣವಾಗಿ ಭಿನ್ನತೆ ಇದನ್ನು ಹಲವಾರು ಬಗೆಯ ಸಂತರ ಜೀವನದಿಂದ ನಾವು ತಿಳಿದುಕೊಳ್ಬೇಕು ಶ್ರೀರಾಮಕೃಷ್ಣರು ದೇಹಧಾರಿಯಾಗಿದ್ದಾಗ ಅವರ ಬಳಿ ಯಾರೇ ಬಂದರೂ ಕೂಡ ಅವರ ಮಾತನ್ನು ಕೇಳಿ ಮೈ ಮರೆತಿ ಬಿಡ್ತಿದ್ರಂತೆ ಶ್ರೀಮಾತೆಯವರು ಒಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು ಕಾಳಿದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದರು ಪೂಜೆ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರಬೇಕಾದ್ರೆ ಜನ ಆಶ್ಚರ್ಯ ಚಕಿತರಾಗಿ ನೋಡೋರಂತೆ ನೋಡಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಯಾಕೆ ಪ್ರತಿನಿತ್ಯ ಕಾಣಿಸುವಂತ ವ್ಯಕ್ತಿ ಎಲ್ಲರ ಹಾಗೆ ಎಲ್ಲರಿಗಿಂತಲೂ ಸರಳನಾದ ವ್ಯಕ್ತಿ ಕೇವಲ ಒಂದು ಬಟ್ಟೆ ಸುತ್ತಕೊಂಡಿದ್ದಾರೆ ಒಂದು ಹೆಗಲ ಮೇಲೆ ಒಂದು ಶಾಲನೆ ಹಾಕೊಂಡಿದ್ದಾರೆ ಅದು ಬಿಟ್ಟರೆ ಅತ್ಯಂತ ಸರಳ ಒಂದು ಪೂಜಾರಿಯ ರೀತಿಯಲ್ಲಿ ಇದ್ದವರನ್ನು ಜನ ಎಲ್ಲ ನೋಡಿ ಯಾಕೆ ಆಶ್ಚರ್ಯಪಡಬೇಕು ಯಾಕಂದ್ರೆ ಅವರ ಜೀವನ ಆದಿಯಿಂದ ಅಂತ್ಯದವರೆಗೆ ಸಂಪೂರ್ಣವಾಗಿ ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಆ ರೀತಿಯ ಒಂದು ವಿಚಿತ್ರವಾದ ಪರಮದ್ಭುತವಾದ ಜೀವನ ಅವರದ್ದು ಅದಕ್ಕೋಸ್ಕರ ಅವರನ್ನು ಆಶ್ಚರ್ಯದಲ್ಲಿ ಜನ ನೋಡ್ತಿದ್ರು ಕೇಳ್ತಿದ್ರು ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತವನೇ ಬ್ರಹ್ಮಜ್ಞಾನವನ್ನು ಕೊಡ್ತಾನೆ ಅಂಥವನು ಕೊಟ್ಟರೆ ಮಾತ್ರ ಇದು ಲಭ್ಯ ಆಗ್ತದೆ ಉಪನಿಷತ್ತುಗಳಲ್ಲಿ ಮಾತ್ರ ಅಲ್ಲ ಬೇರೆ ಅನೇಕ ಶಾಸ್ತ್ರ ಗ್ರಂಥಗಳಲ್ಲೂ ಇದನ್ನು ಹೇಳ್ತಾರೆ ಅನೇಕ ವಿದ್ಯೆಗಳನ್ನು ಗುರು ಇಲ್ಲದೆ ಕಲಿಬಹುದಂತೆ ಕೆಲವರು ಸ್ವಂತ ಬುದ್ಧಿಯಿಂದ ತನ್ನ ಸಾಮರ್ಥ್ಯದಿಂದ ಕೆಲವೊಂದು ಕಲಿತ್ಕೊಂಡ ಕಥೆಗಳು ನಾವು ಅಂಥವನಿಗೆ ತನಗೆ ತಾನೆ ಅವನು ಗುರು ಆಗ್ತಾನೆ ಆದರೆ ಬ್ರಹ್ಮಜ್ಞಾನ ಮಾತ್ರ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಬೇರೆ ಒಂದು ವ್ಯಕ್ತಿಯಿಂದ ಬರಬೇಕು ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ ಎಲ್ಲಿ ಪ್ರಭಾತ ಸಾಧನೆಯ ಮೂಲಕ ಪ್ರಾರ್ಥನೆ ಭಕ್ತಿ ಧ್ಯಾನ ಇತ್ಯಾದಿಗಳಿಂದ ತನ್ನ ಮನಸ್ಸನ್ನು ಭಗವತ್ ಕೃಪೆಗೆ ತಯಾರು ಮಾಡ್ತಾನೋ ಆಗ ಅವನ ಮನಸ್ಸೇ ಅವನಿಗೆ ಗುರುವಾಗುತ್ತದೆ ಅಂತ ಹೇಳ್ತಾರೆ ಯಾರ ಮನಸ್ಸು ತನಗೆ ಗುರು ಆಗ್ತದೋ ಅಂಥವನಿಗೆ ಒಬ್ಬ ಬಾಹ್ಯ ವ್ಯಕ್ತಿ ಗುರು ಅಂತ ಆಗಬೇಕಾಗಿಲ್ಲ ಗುರು ಇಲ್ಲದೆ ಬ್ರಹ್ಮಜ್ಞಾನ ಪಡೆದಂಥ ಕೆಲವರ ಉದಾಹರಣೆ ಇದೆ ಅಂತ ಈಗ ತಾನೆ ಹೇಳಿದ್ದರ ಅರ್ಥ ಇಷ್ಟೇ ಅವರಿಗೆ ಗುರು ಬಾಹ್ಯ ವ್ಯಕ್ತಿ ಅಲ್ಲ ಸ್ವತಃ ತನ್ನ ಮನಸ್ಸೆ ಗುರುವಾಗಿ ತೋರಿ ಬರುತ್ತದೆ ಒಂದು ಹಂತವನ್ನು ದಾಟಿ ಹೋದ ಮೇಲೆ ಶರೀರ ಇದ್ರೂ ಶರೀರ ಇಲ್ಲದಿದ್ರು ಅದಕ್ಕೆ ವ್ಯತ್ಯಾಸ ಇರುವುದಿಲ್ಲ ಇದು ಬಹಳ ವಿಚಿತ್ರ ಅಂತ ಅನ್ನಿಸಬಹುದು ನಮ್ಮ ಭಾವನೆಯ ಪ್ರಕಾರ ಒಬ್ಬ ವ್ಯಕ್ತಿ ಅಂತ ಬೇಕಾದ್ರೆ ಅವನಿಂಗ್ ದೇಹ ಇರಬೇಕು ದೇಹ ಇಲ್ಲದವರು ವ್ಯಕ್ತಿ ಅಲ್ವೇ ಅಂತ ಕೇಳಿದರೆ ಇಲ್ಲ ಭೂತಗಳು ದೇವಗಳು ಅಂತ ನೀವು ಹೇಳ್ತೀರಿ ಇಷ್ಟು ನಾವು ಸರಳವಾಗಿ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಂತ ಇಲ್ಲ ಸ್ವಲ್ಪ ಆಲೋಚನೆ ಭಿನ್ನವಾಗಿ ಆಲೋಚನೆ ಮಾಡಿದರೆ ನಮಗೆ ಇದ್ರ ಅರ್ಥ ಗೊತ್ತಾಗುತ್ತೆ ನಮ್ಮನ್ನೇ ನಾವು ಆಲೋಚನೆ ಮಾಡಿ ನಮ್ಮ ಬಗ್ಗೆನೆ ತಿಳ್ಕೊಂಡ್ರೆ ನಮಗೆ ದೇಹ ಇದೆ ದೇಹ ಗೋಚಾರ ಆಗುತ್ತೆ ಕಾಣಿಸುತ್ತೆ ಆದರೆ ಈ ಒಂದು ರೂಪದ ಹಿಂದೆ ಏನೊಂದು ಇರಲೇಬೇಕಲ್ಲ ದೇಹ ಮಾತ್ರ ಅಲ್ಲ ನಾವು ಅದರಿಂದ ಆಚೆಗೂ ನಮಗೊಂದು ವ್ಯಕ್ತಿತ್ವ ಇದೆ ಮ್ಯೂಸಿಯಂಗೆ ಹೋದರೆ ಅನೇಕ ರಾಜ್ಯಗಳದ್ದೆಲ್ಲ ಒಂದು ಪ್ರತಿಮೆ ಕಾಣಿಸ್ತದೆ ಆ ಪ್ರತಿಮೆಗೂ ನಮಗೂ ಏನು ವ್ಯತ್ಯಾಸ ಇದೆ ಪ್ರತಿಮೆ ಘನವಸ್ತುವಾಗಿರ್ತದೆ ಚಲಿಸುವುದಿಲ್ಲ ನಮ್ಮ ದೇಹ ಚಲಿಸ್ತದೆ ಪ್ರತಿಮೆಯ ರೀತಿಯಲ್ಲಿ ಕಲ್ಲಿನಿಂದಲೋ ಮರದಿಂದಲೋ ಅಥವಾ ಬೇರೆ ಯಾವುದೋ ವಸ್ತುಗಳಿಂದಲೋ ಮಾಡಿದ ವಸ್ತು ಅಲ್ಲ ನಮ್ಮದು ಮೆಡಿಕಲ್ ಸ್ಟೂಡೆಂಟ್ಗಳಾಗಿದ್ರೆ ಹೇಳ್ತಾರೆ ಈ ದೇಹದಲ್ಲಿ ಎಷ್ಟೆಷ್ಟು ಅಂಗಗಳಿವೆ ಇದನ್ನು ಕೊಯ್ದರೆ ಒಳಗಿಂದ ಎಷ್ಟೆಷ್ಟು ಮರನಾಡಿಗಳು ಮಾಂಸಗಳು ಮಜ್ಜೆ ಇತ್ಯಾದಿಗಳೆಲ್ಲ ಇರ್ತವೆ ಅದನ್ನೆಲ್ಲ ಹೇಳ್ತಾರೆ ಅಂದರೆ ಯಾವುದೇ ಒಂದು ಪ್ರತಿಮೆಗೂ ನಮಗೂ ಇರುವ ವ್ಯತ್ಯಾಸ ನಮ್ಮಲ್ಲಿ ಅನೇಕ ವಸ್ತುಗಳನ್ನು ಸೇರಿಸಿ ಈ ಒಂದು ಶರೀರವನ್ನು ಮಾಡಲಾಗಿದೆ ಅದು ಕೇವಲ ಒಂದು ಲೋಹದಿಂದಲೋ ಒಂದು ಮರದಿಂದಲೂ ಮಾಡಿದೆ ಇಷ್ಟು ಮಾತ್ರವೇ ಜೀವ ಹೊರಟು ತಕ್ಷಣವೇ ನಮ್ಮಲ್ಲಿ ಎಷ್ಟೇ ಅವಯವಗಳು ಇರಲಿ ಅದೆಲ್ಲವೂ ಕೂಡ ಆ ಪ್ರತಿಮೆಗಿಂತ ಬೇರೇನೂ ಅಲ್ಲ ಸ್ವಲ್ಪವೂ ಕೂಡ ಅಲಗಾಡೋದಿಲ್ಲ ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಒಂದು ಹೊಸ ಒಂದು ಚಲನೆಯನ್ನು ಕೊಡುವಂಥ ಸಾಮರ್ಥ್ಯ ನಮ್ಮ ಜೀವಕ್ಕೆ ಇದೆ ಜೀವವೇ ಮನಸ್ಸಾಗಿ ವ್ಯಕ್ತ ಆಗ್ತಾ ಇದೆ ನಮ್ಮ ನೆಲನಾಡಿಗಳಲ್ಲಿ ಸಂಚರಿಸ್ತಾ ಇದೆ ನಾವು ಕಣ್ಣಿನ ಮೂಲಕ ಕಾಣುವುದಿದ್ರೆ ಕೈಕಾಲುಗಳ ಮೂಲಕ ಕ್ರಿಯೆಗಳನ್ನು ಮಾಡುವುದಾಗಿದ್ರೆ ನಿರಂತರ ಉಸಿರಾಟವನ್ನು ಮಾಡ್ತಾ ಇದ್ರೆ ಇದಕ್ಕೆಲ್ಲ ಹಿಂದೆ ಇರುವ ಒಂದು ಚೈತನ್ಯ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಹುಟ್ಟಿದ ಕ್ಷಣದಿಂದ ಆರಂಭ ಆಗುತ್ತೆ ನಮ್ಮ ಉಸಿರಾಟ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಸಾಯೋಲಿ ತನಕ ಮುಂದುವರಿಯುತ್ತದೆ ನಾನು ಸ್ಟಾಪ್ ಇದ್ರ ಹಿಂದೆ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಕೇಳಿದ್ರೆ ಜೀವ ಎನ್ನುವ ಶಕ್ತಿ ಕೆಲಸ ಮಾಡ್ತಾ ನಾವು ಅದನ್ನು ಮರೆತು ಬಿಟ್ಟು ಬರೀ ಈ ದೇಹದ ಪೋಷಣೆ ಮಾಡ್ತೇವೆ ಹೊತ್ತು ಆಹಾರ ಕೊಡ್ತೇವೆ ನೀರು ಕೊಡ್ತೇವೆ ಅಲಂಕಾರ ಮಾಡಿಕೊಳ್ತೇವೆ ಸ್ನಾನ ಮಾಡಿಸ್ತೇವೆ ಪ್ರತಿಯೊಂದನ್ನು ಮಾಡ್ತೇವೆ ಆ ಜೀವಕ್ಕೇನು ಕೊಡಲ್ವೇ ನಮಗೆ ಅರಿವಿಲ್ಲದೆ ಆ ಜೀವ ಬೆಳೀತಾ ಇರ್ತದೆ ದೇಹ ಬೆಳೆದ ಹಾಗೇನೆ ನಮ್ಮ ಮನಸ್ಸು ಬೆಳೀತದೆ ಆದರೆ ಮನಸ್ಸು ಅದನ್ನೇ ಜೀವ ಅಂತ ನಾವು ಹೇಳಬೇಕೆ ಮನಸ್ಸು ಅನ್ನೋ ಅಂಗ ಅಷ್ಟೇ ದೇಹ ಇರುವ ಹಾಗೆ ಮನಸ್ಸು ಇನ್ನೊಂದು ಅಂಗ ಜೀವ ಎನ್ನುವುದು ಇದೆಯಲ್ಲ ಅದು ಎಲ್ಲವನ್ನೂ ಕೂಡ ಒಂದು ಬಂಧಿಸಿ ಇಟ್ಕೊಂಡಿದೆ ಇದು ಒಂದು ವಸ್ತುವೆಗಿಂತ ನಮ್ಮನ್ನು ಪ್ರತ್ಯೇಕಗೊಳಿಸುವಂತ ಒಂದು ಅಂಶ ಆ ಜೀವವನ್ನೇ ಚೈತನ್ಯ ಅಂತ ಕರಿತೇವೆ ಆ ಚೈತನ್ಯಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಕೆಲವರು ಪ್ರಾಣ ಅಂತ ಅಂದ್ರು ಇನ್ನು ಕೆಲವರು ಅದು ಸ್ವಯಂಚಾಲಿತವಾದದ್ದು ತನಗೆ ತಾನು ಕೆಲಸ ಮಾಡುವಂಥದ್ದು ಅಂತ ಅಂದ್ರು ಇನ್ನು ಕೆಲವರು ಹೇಳಿದ್ರು ಇಲ್ಲ ಇದು ಸ್ವಯಂಚಾಲಿತ ಅಲ್ಲ ಇದು ಯಾಕಂದ್ರೆ ನಮಗೆ ನಮ್ಮ ಹಿಡಿತದಲ್ಲಿ ಇರುವಂತ ವಸ್ತು ಅಲ್ಲ ನಮ್ಗೆ ಬೇಕಂದಾಗ ಅದನ್ನು ಆಫ್ ಮಾಡಕ್ಕೆ ಆನ್ ಮಾಡಕ್ಕೆ ಆಗೋದಿಲ್ಲ ಸ್ವಯಂಚಾಲಿತ ಅಂದ್ರೆ ಆ ರೀತಿ ತಾನೆ ಅದು ಆದ್ದರಿಂದ ಇದು ಇದರ ಮೂಲ ಇದೆ ಅದಕ್ಕೆ ಆತ್ಮ ಅಂತ ಕರೆದ್ರು ಎಲ್ಲ ಈ ರೀತಿಯ ಜೀವಾತ್ಮಗಳನ್ನು ಸೇರಿಸಿ ಹಿಡಿದಿಟ್ಟಿರುವಂತ ಒಂದು ಚೈತನ್ಯ ವಸ್ತು ಇದೆ ಅಂತ ಅಂದ್ರು ಈ ಆತ್ಮವಸ್ತು ಎನ್ನುವುದು ಇಲ್ಲದಿದ್ರೆ ಅಜ್ಜೀವ ಎನ್ನುವುದು ಇದ್ದು ಇಲ್ಲದ ಹಾಗೆ ಎಲ್ಲ ಚೈತನ್ಯ ಬಂದಿರುವುದು ಆತ್ಮದಿಂದ ಅದು ನಮ್ಮ ವ್ಯಕ್ತಿತ್ವದ ಒಂದು ಪ್ರಧಾನವಾದ ಅಂಗ ಕಣ್ಣಿಗೆ ಕಾಣಿಸುವ ಈ ದೇಹ ಇದೆಯಲ್ಲ ಕೇವಲ ಒಂದು ಸಣ್ಣ ಅಂಶ ಅದರ ಹಿಂದೆ ಅಡಗಿರುವ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇತ್ಯಾದಿ ಅಂತಃಕರಣ ಅಂತ ಕರೆಯಲ್ಪಡುವ ಅನೇಕ ಅಂಗಗಳು ಸೇರ್ಕೊಂಡು ಆಗಿರುವಂಥ ಈ ವ್ಯಕ್ತಿತ್ವ ಅದು ಹೊರಗಿಂದ ಕಂಡಷ್ಟೇ ಅಲ್ಲ ಅದರ ಅಂತರಂಗದಲ್ಲಿ ಬೃಹತ್ತಾಗಿ ಇನ್ನೂ ಅನೇಕ ಆಯಾಮಗಳು ಅದಕ್ಕೆ ಬೇರೆ ರೀತಿಯ ಅಸ್ತಿತ್ವ ಇದೆ ಇಂಥ ಅಸ್ತಿತ್ವ ಇದೆ ಅಂತನ ಗೊತ್ತಾದಾಗ ನಮಗೆ ಅರ್ಥ ಆಗತ್ತೆ ಕೇವಲ ದೇಹ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಆಗೋದಿಲ್ಲ ಅಂತ ದೇಹದ ಜೊತೆಗೆ ಚೈತನ್ಯ ಅದರ ಹಿಂದೆ ಇರಬೇಕಾಗ್ತದೆ ಅದನ್ನೇ ಆತ್ಮ ಅಂತ ನಾವು ಕರೀತೇವೆ ಒಂದು ವೇಳೆ ದೇಹ ಬಿದ್ದು ಹೋದರೆ ಎಲ್ಲಿಗೆ ಹೋಗುತ್ತೆ ಆತ್ಮ ಅದೇ ಪ್ರಶ್ನೆ ಈ ಕಠೋಪನಿಷತ್ತಲ್ಲಿ ಆರಂಭದಲ್ಲಿ ಬರ್ತದೆ ಅದಕ್ಕೆ ಉತ್ತರ ಅಷ್ಟೇ ದೇಹ ಬಿದ್ದು ಹೋದ್ರೆ ಅದನ್ನು ಸುಟ್ಟು ಬಿಡ್ತಾರೆ ಪಂಚಭೂತಗಳಲ್ಲಿ ಲೀನವಾಗ್ತದೆ ಚೈತನ್ಯ ವಸ್ತು ಏನು ಮಾಡ್ತದೆ ಅಂತಂದ್ರೆ ಸ್ವತಃ ತನ್ನನ್ನು ಅರಿತುಕೊಳ್ಳುವಲ್ಲಿವರೆಗೆ ಆತ್ಮನಿಗೆ ತನ್ನ ಜ್ಞಾನ ಬರುವಲ್ಲಿವರೆಗೆ ಅದು ನಿರಂತರವಾಗಿ ಅನೇಕ ದೇಹಗಳನ್ನು ಆಧರಿಸಿ ವಿವಿಧ ಅನುಭವಗಳನ್ನು ಮಾಡಿಕೊಂಡು ತನ್ನನ್ನು ತಾನು ಕಂಡುಕೊಳ್ಳುವುದಕ್ಕೆ ಹೋರಾಡ್ತಾ ಇರುತ್ತದೆ ಆದ್ದರಿಂದಲೇ ಒಂದು ಜನ್ಮ ಮುಗಿದ ಮೇಲೆ ಅದಕ್ಕೆ ಅಲ್ಲಿ ಸ್ಟಾಪ್ ಅಂತ ಇಲ್ಲ ಮತ್ತೊಂದು ದೇಹ ಬೇಕೇ ಬೇಕಾಗುತ್ತೆ ತನ್ನನ್ನು ತಾನು ಅರಿಯುವುದಕ್ಕೆ ಜೀವಕ್ಕೆ ಒಂದು ಮಾಧ್ಯಮ ಈ ದೇಹ ಇಂದ್ರಿಯ ಮನಸ್ಸು ಇತ್ಯಾದಿಗಳು ನಮ್ಮ ದೇಹವನ್ನು ಇಂದ್ರಿಯ ಒಂದು ಯಂತ್ರ ಅಂತ ಭಾವಿಸಿಕೊಳ್ಳಿ ಕೈಕಾಲುಗಳು ಅಂಗಗಳು ಎಲ್ಲ ಒಂದು ಯಂತ್ರದ ಭಾಗಗಳು ಇಂದ್ರಿಯಗಳು ಇನ್ನೊಂದು ರೀತಿಯ ಭಾಗ ಅರಿತುಕೊಳ್ಳುವ ಭಾಗ ಮನಸ್ಸು ವಿಷಯವನ್ನು ತಿಳಿದುಕೊಳ್ಳುವ ಒಂದು ಭಾಗ ಬುದ್ಧಿ ಅನೇಕ ಸಂಗತಿಗಳನ್ನು ವಿಶ್ಲೇಷಣೆ ಮಾಡುವಂತ ಒಂದು ಅಂಗ ಹೀಗೆ ಅನೇಕ ಸಂಗತಿಗಳು ಸೇರಿರುವ ಈ ದೇಹ ಎನ್ನುವ ಯಂತ್ರ ಇಲ್ಲದೆ ಹೋದ್ರೆ ಜೀವಾತ್ಮನಿಗೆ ತನ್ನನ್ನು ತಾನು ಪ್ರಕಾಶ ಪಡಿಸ್ಕೊಳ್ಳಕ್ ಆಗೋದಿಲ್ಲ ಜೀವಾತ್ಮ ಪ್ರಜೆಕ್ಟರ್ ಇದ್ದ ಹಾಗೆ ಪ್ರೊಜೆಕ್ಟ್ ಅದು ಚಿತ್ರವನ್ನು ಬೀರ್ಬೇಕಾದ್ರೆ ಇದು ಹಿಂದ್ಗಡೆ ಇರ್ತಿತ್ತು ಅದು ಪರವೆ ಆ ಥರ ಪರವೆ ಮಾತ್ರ ಚಿತ್ರ ಬೀರ್ತದೆ ಆ ಪರವೆ ಯಾವುದು ಅಂತ ಮನಸ್ಸು ಎನ್ನುವುದೇ ಪರದೆ ಜೀವಾತ್ಮ ಎನ್ನುವುದು ಪ್ರಾಜೆಕ್ಟ್ ಎಲ್ಲಿ ಪರದೆ ಎನ್ನುವುದು ಬಿದ್ದು ಹೋಯ್ತು ಆಗ ನೀವು ಪ್ರೊಜೆಕ್ಟ್ ಇಟ್ಕೊಂಡು ಚಿತ್ರವನ್ನು ಬೆಳಕು ಬೀರಿದ್ರು ಕೂಡ ಕಾಣಿಸುವುದಿಲ್ಲ ಒಂದು ಮಾಧ್ಯಮ ಬೇಕಾಗುತ್ತೆ ದೇಹ ಕೂಡ ಇದೇ ತರ ಒಂದು ಮಾಧ್ಯಮ ದೇಹ ಬಿದ್ದು ಹೋಯಿತು ಅಂತ ಅಂದ್ರೆ ಜೀವಾತ್ಮ ತನ್ನ ತಾನು ಪ್ರಕಾಶ ಪಡಿಸುವುದಕ್ಕೆ ಇನ್ನೊಂದು ದೇಹ ಬೇಕಾಗತ್ತೆ ಹೀಗೆ ನಿರಂತರವಾದ ಯಾತ್ರೆ ಜನ್ಮ ಜನ್ಮಾಂತರಗಳಲ್ಲಿ ನಡೀತಾ ಇರುತ್ತವೆ ಒಂದು ಸಲ ಜೀವಾತ್ಮ ತನ್ನ ನಿಜ ಸ್ವರೂಪವನ್ನು ಅರಿತುಕೊಂಡ್ರೆ ತಾನು ದೇಹ ಅಲ್ಲ ಅನೇಕ ಜನ್ಮಗಳಿಂದ ಹಲವಾರು ದೇಹಗಳನ್ನು ಧರಿಸಿ ಸಾಗುತ್ತಾ ಇರುವಂತ ಕೇವಲ ಸೀಮಿತವಾದ ವ್ಯಕ್ತಿತ್ವ ತನ್ನದಲ್ಲ ತನ್ನ ನಿಜವಾದ ಸ್ವರೂಪ ಆತ್ಮವಸ್ತು ಅದಕ್ಕೆ ಆದಿ ಅಂತ್ಯಗಳು ಇಲ್ಲ ಜನನ ಮರಣಗಳು ಇಲ್ಲ ಸುಖ ದುಃಖಗಳು ಇಲ್ಲ ಶಾಶ್ವತವಾದದ್ದು ಅಂತ ಅರಿತುಕೊಂಡಾಗ ಆಮೇಲೆ ಜನ್ಮ ಇಲ್ಲ ಮತ್ತೆ ಸಂಚಾರ ಮಾಡುವುದಿಲ್ಲ ಯಾವಾಗ ಸಂಚಾರ ಮಾಡುವುದಿಲ್ಲ ಅಂತಂದರೆ ಇನ್ನೂ ಪ್ರೊಜೆಕ್ಟ್ ಮಾಡುವುದಕ್ಕೆ ದೇಹ ಬೇಕಾಗಿಲ್ಲ ಸ್ವಯಂ ಪ್ರಕಾಶ ತನ್ನನ್ನು ತಾನು ಅರಿತುಕೊಳ್ಳುವ ಸಾಮರ್ಥ್ಯ ಈ ಜೀವಾತ್ಮಕ್ಕೆ ತಾನಾಗಿ ಒದಗಿ ಬಂದಾಗ ಮತ್ತೆ ದೇಹದ ಅಗತ್ಯ ಬರುವುದಿಲ್ಲ ಆಗ್ಲೇ ಜನ್ಮ ನಿಂತು ಹೋಗುತ್ತೆ ಮೋಕ್ಷ ಅಂದ್ರೆ ಅದೇ ಹೀಗೆ ಅರಿತುಕೊಂಡಂಥ ಜೀವಾತ್ಮನಿಗೆ ದೇಹ ಇದ್ರು ಒಂದೇ ಇಲ್ಲದಿದ್ರು ಒಂದೇ ಆದ್ದರಿಂದಲೇ ಮುಕ್ತ ಪುರುಷನಿಗೆ ದೇಹ ಇದ್ರೂ ಕೂಡ ಇಲ್ಲದ ಹಾಗೆ ಅಂಥ ಮುಕ್ತ ಪರಶ್ ಪುರುಷರು ನಮ್ಮ ಮುಂದೆ ಓಡಾಡ್ತಾ ಇರಬಹುದು ಗೊತ್ತಿಲ್ಲ ದೇಹ ಇಲ್ಲದೆ ದೇಹದಾರಿಗಳಲ್ಲದೆ ಅಂಥವನು ನಮಗೆ ನಮ್ಮ ಮನಸ್ಸು ನಮ್ಮ ಆತ್ಮ ಶುದ್ಧವಾಗಿದ್ರೆ ಬ್ರಹ್ಮನನ್ನು ಪಡೆಯುವುದಕ್ಕೆ ಸಿದ್ಧವಾಗಿದ್ರೆ ಗುರುವಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಕಾಣಿಸಿಕೊಳ್ಳದೇ ಇದ್ರೂ ಅಜ್ಞಾನವನ್ನು ನೀಡಬಹುದು ಒಟ್ಟಿನಲ್ಲಿ ಗುರು ಅಂತಂದ್ರೆ ದೇಹಧಾರಿ ಆಗಿರಬಹುದು ಆಗಿಲ್ಲದೆಯೂ ಇರಬಹುದು ತನ್ನ ಮನಸ್ಸನ ರೂಪದಲ್ಲಿ ಅವನು ಬಂದು ವ್ಯಕ್ತಾದರೂ ಆಗಬಹುದು ಈ ಅರ್ಥದಲ್ಲಿ ಒಟ್ಟಿನಲ್ಲಿ ಆ ಭಗವಂತನ ದಿವ್ಯವಾದಂಥ ವಿದ್ಯೆ ಇದೆಯಲ್ಲ ಅದಲ್ಲಿಂದಲೇ ಬರಬೇಕು ನಮ್ಮೊಳಗಿಂದ ಬರುವುದಿಲ್ಲ ಸೀಮಿತವಾದ ಮನಸ್ಸಿನಿಂದ ಬರುವುದಿಲ್ಲ ಆದ್ದರಿಂದ ಆಶ್ಚರ್ಯೋ ಭಕ್ತ ಆ ಗುರು ವ್ಯಕ್ತಿ ಆಶ್ಚರ್ಯ ಅದನ್ನು ಪಡೆಯುವಂಥವನು ಕೂಡ ಕುಶಲ ಕುಶಲ ಅಂತಂದ್ರೆ ಎಕ್ಸ್ಪರ್ಟ್ ಅಂತ ನಾವು ಸಾಮಾನ್ಯ ಅರ್ಥ ಸಾಮಾನ್ಯವಾಗಿ ಹೇಳುವಂಥ ಅರ್ಥ ಎಕ್ಸ್ಪರ್ಟ್ ಕೌಶಲ್ಯದಿಂದ ಕೂಡಿರುವಂಥವನು ನಿಪುಣ ಸೂಕ್ಷ್ಮವಾದ ಬುದ್ಧಿವಂತಿಕೆ ಇದೆ ವಿಷಯವನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳುವ ಅದನ್ನು ಹಿಡಿದಿಟ್ಟುಕೊಳ್ಳುವ ಅಂತರಂಗವನ್ನು ಹೊಕ್ಕು ಅದನ್ನು ಅರಿತುಕೊಳ್ಳುವ ಸಾಮರ್ಥ್ಯ ಯಾರಿಗಿದೆ ಅವನೇ ಕುಶಲ ಗುರು ಎಷ್ಟು ಸಮರ್ಥನೋ ಶಿಷ್ಯನು ಕೂಡ ಅಷ್ಟೇ ಸಮರ್ಥನಾಗಿರಬೇಕು ಅತ್ಯುತ್ತಮವಾದ ಒಬ್ಬ ಗುರು ಇದ್ರು ಮುಂದ ಬುದ್ಧಿಯ ಶಿಷ್ಯ ಇದ್ರೆ ಅವ್ನಿಗೆ ಎಷ್ಟೇ ಪ್ರಯತ್ನ ಗುರು ಹತ್ತು ಸಲ ಹೇಳಿದ್ರು ಈ ಶಿಷ್ಯನ ತಲೆಗು ಹೋಗುವುದಿಲ್ಲ ಆದ್ದರಿಂದ ಶಿಷ್ಯನಿಗೂ ಅಷ್ಟೇ ಸಾಮರ್ಥ್ಯ ಇರಬೇಕು ಬ್ರಹ್ಮಜ್ಞಾನದ ವಿಷಯದಲ್ಲಿ ಹೇಳುವುದಾಗಿದ್ರೆ ಎಲ್ಲಿ ಗುರು ಮೈದೂರಿ ಬರ್ತಾನೆ ಶಿಷ್ಯ ತಯಾರಾದಾಗ ಹಲವಾರು ವರ್ಷಗಳು ಹಿಡಿಯಬಹುದು ಶಿಷ್ಯನಿಗೆ ತನ್ನ ಮನಸ್ಸನ್ನು ಬ್ರಹ್ಮವಿದ್ಯೆಗೆ ತಯಾರು ಮಾಡೋದಕ್ಕೆ ಅದಕ್ಕೆ ಕಾಲಮಿತಿ ಅಂತಿಲ್ಲ ಯಾರ ಮನಸ್ಸು ಈಗಾಗಲೇ ತಯಾರಾಗಿದೆ ಅಂಥವರಿಗೆ ಕೆಲವೇ ತಿಂಗಳು ಸಾಕಾಗಬಹುದು ಕೆಲವರಿಗೆ ಅನೇಕ ವರ್ಷ ಬೇಕಾಗಬಹುದು ಇನ್ನು ಕೆಲವರಿಗೆ ಅನೇಕ ಜನ್ಮಗಳೇ ಬೇಕಾಗಬಹುದು ಅದನ್ನು ಹೇಳಕ್ಕಾಗುವುದಿಲ್ಲ ಸಾಧನೆಯಿಂದ ಸಂಸ್ಕಾರದ ಬಲ ಎಷ್ಟಿದೆ ಅದನ್ನು ಎಷ್ಟು ನಿವಾರಣೆ ಮಾಡಲಾಗಿದೆ ಇವುಗಳಿಂದ ಒಬ್ಬನ ಮನಸ್ಸು ಸಿದ್ಧವಾಗ್ತದೆ ಅಥವಾ ಮಹಾತ್ಮರ ಕೃಪೆಯಿಂದ ಕೂಡ ಆಗುತ್ತಂತೆ ಇದೆಲ್ಲದರಿಂದ ಒಬ್ಬನ ಮನಸ್ಸು ತಯಾರಾದರೆ ಅಲ್ಲಿ ಗುರು ಮೈದೋರಿ ಬರ್ತಾನೆ ಆದ್ದರಿಂದ ಹೇಳುವ ಗುರು ಸಾಕ್ಷಾತ್ ಆತ್ಮನ ಸ್ಪರ್ಶ ಮಾಡಿರುವುದರಿಂದ ಆಶ್ಚರ್ಯನಾಗಿರ್ತಾನೆ ಆ ವಿದ್ಯೆಯನ್ನು ಪಡೆಯುವುದಕ್ಕೆ ಶಿಷ್ಯನು ಸಿದ್ಧನಾಗಿರುವುದರಿಂದ ಅವನು ಕೂಡ ಕುಶಲ ಅವನು ಕುಶಲ ಅಷ್ಟೇ ಅಲ್ಲ ಆಶ್ಚರ್ಯ ತಿಳ್ಕೊಳ್ಳುವಂತವನು ಆಶ್ಚರ್ಯ ವ್ಯಕ್ತಿ ಇನ್ನೇನು ಹೆಚ್ಚು ಪ್ರಯತ್ನ ಇಲ್ಲದೆ ಹೆಚ್ಚು ಕಷ್ಟ ಇಲ್ಲದೆ ಅವನಿಗೆ ಬ್ರಹ್ಮಜ್ಞಾನ ಬಂದೇ ಬಿಡಬಹುದು ಎನ್ನುವ ಸ್ಥಿತಿ ಬಂದೊದಗಿದೆ ಹಾಗಿರುವಾಗ ಅವನು ಆಶ್ಚರ್ಯ ಇಲ್ಲದೆ ಇನ್ನೇನಾಗುತ್ತಾನೆ ಒಬ್ಬನಿಗೆ ಬ್ರಹ್ಮವಿದ್ಯೆಯನ್ನು ಪಡೆಯುವುದಕ್ಕೆ ಮನಸ್ಸು ಅವನ ಅಂತರಂಗ ತಯಾರಾಯಿತು ಅಂತಂದ್ರೆ ಗುರು ಒದಗಿ ಗುರು ಬಂದು ಬಿಟ್ಟ ಶಿಷ್ಯನು ದೊರಕಿದ್ದಾನೆ ಅಂತ ಅಲ್ಲಿ ಬ್ರಹ್ಮಜ್ಞಾನ ಬರುತ್ತೆ ಅಂತ ಆಯ್ತು ಹಾಗಿರುವಾಗ ಅದು ಆಶ್ಚರ್ಯ ಅಲ್ವೇ ಅತ್ಯಂತ ಕಷ್ಟದ ವಿಷಯ ಅಂದ್ರೆ ತಯಾರಾಗುವುದು ಹೇಗೆ ಅನ್ನುವುದೇ ನಮ್ಗೆ ಯಾರಿಗೂ ಅರ್ಥ ಆಗೋ ವಿಷಯ ಅಂದ್ರೆ ಅದೇನೆ ಆದ್ದರಿಂದ ಆಶ್ಚರ್ಯ ಜ್ಞಾತ ತಿಳ್ಕೊಳ್ಳುವಂತಹ ಈ ಶಿಷ್ಯನು ಆಶ್ಚರ್ಯನೇ ಕುಶಲ ಅನುಶಿಷ್ಟ ಹೇಳಿಸಿಕೊಳ್ಳುವ ಅನುಶಿಷ್ಟ ಅಂತಂದ್ರೆ ಉಪದೇಶ ಪಡೆಯುವಂಥವನು ಅಂಥವನು ಕುಶಲ ಅವನು ಕೂಡ ಕುಶಲ ಆಶ್ಚರ್ಯ ಆಶ್ಚರ್ಯ ವ್ಯಕ್ತಿ ಗುರು ಕೂಡ ಆಶ್ಚರ್ಯ ಆಶ್ಚರ್ಯಕರನಾದ ವ್ಯಕ್ತಿ ಶಿಷ್ಯನು ಆಶ್ಚರ್ಯಕರನಾದ ವ್ಯಕ್ತಿ ಗುರುವಿನ ಬಗ್ಗೆ ಹೇಳಬೇಕಾದ್ದೆಲ್ಲ ಅವನು ಕಂ ಸಂಪೂರ್ಣವಾಗಿ ಭಿನ್ನ ಹೇಳಿಸಿಕೊಳ್ಳುವಂಥ ಶಿಷ್ಯನು ಕುಶಲ ಅವನು ನಿಪುಣ ಆದ್ದರಿಂದ ಈ ರೀತಿಯಲ್ಲಿ ಬ್ರಹ್ಮಜ್ಞಾನವು ಅಲ್ಲಿ ಒದಗಿ ಬರುತ್ತದೆ ಆತ್ಮನ ವಿಚಾರವಾಗಿ ಇಷ್ಟನ್ನ ಹೇಳುತ್ತಾನೆ ಯಾಕೆ ಹೇಳದ ಅಂತ ಅಂದ್ರೆ ನಚಿಕೇತ ಈಗ ತಯಾರಾಗಿದ್ದಾನೆ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೆ ಅವನ ಮನಸ್ಸು ತಯಾರಾಗಿದೆ ಆದ್ದರಿಂದಲೇ ಅವನಿಗೆ ಯಮ ಮೈದೋರಿ ಬಂದ ಇಲ್ಲಿದ್ರೆ ಯಮ ಕಾಣಿಸಿಕೊಂಡ ಇಲ್ಲಿ ಚಿಕೇತ ವಿದ್ಯೆಯನ್ನು ಪಡೆಯುವುದಕ್ಕೆ ಯೋಗ್ಯನಾದ ಶಿಷ್ಯನಾಗಿ ತಯಾರಾಗಿದ್ದಾನೆ ಅಂತ ಅರ್ಥ ಆದ್ದರಿಂದಲೇ ಯಮ ಈ ವಿಚಾರವನ್ನು ಇಲ್ಲಿ ಹೇಳ್ತಾನೆ ಅಂದಿನ ಮಂತ್ರದಲ್ಲಿ ಈ ಆತ್ಮವಿಚಾರವನ್ನು ಇನ್ನಷ್ಟು ಬೇರೆ ರೀತಿಯಲ್ಲಿ ಹೇಳ್ತಾನೆ ಗುರುವಿನ ಬಗ್ಗೂ ಕೂಡ ಹೇಳ್ತಾನೆ ನರೇಣ ಅವರೇನ ಪ್ರೊಕ್ತ ಏಷ ಸುಲಿಧ್ಯೇಯೋ ಬಹುಧ ಚಿಂತ್ಯಮ ಅನನ್ಯ ಪ್ರೋಕ್ತೆ ಗತಿರತ್ರ ನನೀಯ ಹ್ಯತಮಣು ಅವರೇಣ ನರೇಣ ಅಂತಂದ್ರೆ ಹೀನ ವ್ಯಕ್ತಿ ಅವ್ರೆ ಕೆಳಮಟ್ಟದ ಸಾಮನಾದ ಜ್ಞಾನವಿಲ್ಲದ ಅಯೋಗ್ಯನಾದ ಅವರೇನ ನರೇಣ ಪ್ರೋಕ್ತಃ ನ ಸುವಿಜ್ಞೇಯ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಇದನ್ನು ಹೇಳಿದ್ರೆ ಇದು ದಕ್ಕುವಂಥದ್ದಲ್ಲ ಇದು ಸುವಿಜ್ಞೇಯ ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ಇದನ್ನು ತಿಳ್ಕೊಳ್ಬೇಕಾದ್ರೆ ಯೋಗ್ಯವಾದ ಒಬ್ಬ ಗುರು ಬೇಕು ಸಾಮಾನ್ಯ ವ್ಯಕ್ತಿಯಿಂದ ತಿಳ್ಕೊಂಡ್ರೆ ಆಗೋದಿಲ್ಲ ಯಾಕಂದ್ರೆ ಬಹುದಾ ಚಿಂತ್ಯಮಾನ ಆತ್ಮನ ವಿಚಾರವಾಗಿ ಹತ್ತು ಜನ ಹತ್ತು ರೀತಿಯಲ್ಲಿ ಹೇಳ್ತಾರೆ ಒಂದು ಪುಸ್ತಕ ಓದಿ ಒಂದು ರೀತಿ ಹೇಳ್ತಾನೆ ಆತ್ಮ ಹೀಗೆ ದೇವರು ಹೀಗೆ ಅಂತ ಇನ್ನೊಂದು ಪುಸ್ತಕ ಓದಿ ಅದರಲ್ಲಿ ಇನ್ನೊಂದು ವಿರುದ್ಧವಾದ ರೀತಿಯಲ್ಲಿ ಹೇಳ್ತಾರೆ ಒಬ್ಬೊಬ್ಬ ಭಾಷಣಾಕಾರ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಒಟ್ಟಾಗಿ ಗೊಂದಲ ಆಗಿಬಿಡ್ತದೆ ಆದ್ದರಿಂದ ಹೇಳುವಂತ ಒಬ್ಬ ವ್ಯಕ್ತಿ ಸರಿಯಾದ ಒಬ್ಬ ವ್ಯಕ್ತಿಯಾಗಿದ್ರೆ ಒಬ್ಬನೇ ಸಾಕು ಅಂತ್ಯವನ್ನು ನೀವು ಪಡೆಯಿರಿ ಅಂತ ಹೇಳ್ತಾನೆ ಹೇಳುವ ವ್ಯಕ್ತಿ ಸರಿಯಾಗಿರಬೇಕು ಅಂದರೆ ಬ್ರಹ್ಮಜ್ಞಾನವನ್ನು ಕುರಿತು ಓದಿದರೆ ಸಾಲ್ದು ಸಾಕಷ್ಟು ಚಿಂತನೆ ಮಾಡಿದರೂ ಸಾಲ್ದು ಅವಳನ್ನು ಪಡೆದಿರಬೇಕು ಅಂಥವನ್ನೇ ಯೋಗ್ಯನಾದ ವ್ಯಕ್ತಿ ನರೇಣ ಅವರೇಣ ಪ್ರೋಕ್ತ ಏಷ ಅವರೇಣ ನರೇಣ ಪ್ರೋಕ್ತಃ ನ ಸುವಿಜ್ಞೇಯ ಅವರೇಣ ಹೀನಾದ ಒಬ್ಬ ವ್ಯಕ್ತಿ ಇದನ್ನು ಹೇಳಿದ್ರೆ ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹುದಾ ಚಿಂತ್ಯಮಾನ ಬಹು ರೀತಿಯಲ್ಲಿ ಹತ್ತಲವಾರು ಜನ ಹೇಳ್ತಾರೆ ಯಾರಿಗೆ ಜ್ಞಾನ ಆಗಿಲ್ವೋ ಯಾರಿಗೆ ಭಗವಂತ ಕಾಣಿಸಿಕೊಂಡಿಲ್ವೋ ಅಂಥವನು ಭಗವಂತ ಹಾಗೆ ಹೇಗೆ ಅಂತ ಹತ್ತಾರು ರೀತಿಯಲ್ಲಿ ಹೇಳ್ತಾನೆ ಯಾರಿಗೆ ನಿಜವಾಗಿ ಭಗವಂತ ಕಾಣಿಸಿದ್ದಾನೋ ಅಂಥವನು ಏನೂ ಹೇಳುವುದಿಲ್ಲ ತೋರಿಸಿಕೊಡ್ತಾನೆ ವ್ಯತ್ಯಾಸ ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ ಅನನ್ಯ ಪ್ರೋಕ್ತೆ ಗತಿರತ್ರ ಹಿತರ್ಕ್ಯಮಣ ಪ್ರಮಾಣ ಅನನ್ಯ ಪ್ರೋಕ್ತೆ ಅಂತಂದ್ರೆ ಅನನ್ಯ ಅಂತಂದ್ರೆ ವಿಶಿಷ್ಟನಾದ ಒಬ್ಬ ವ್ಯಕ್ತಿ ಅಂಥವನ್ನು ಅನನ್ಯ ಬಹಳ ಎಕ್ಸ್ಪರ್ಟ್ ಆದ ವಿಶೇಷವಾದ ಅಸಾಧಾರಣ ವ್ಯಕ್ತಿ ಒಬ್ಬ ಹೇಳಿದ್ರೆ ಗತಿರತ್ರ ನಾಸ್ತಿ ಮತ್ತೇನು ಚಿಂತೆ ಬೇಕಾಗಿಲ್ಲ ಕೇಳಿದೆವನಿಗೆ ಅಜ್ಞಾನ ಸಿಕ್ಕಿದ ಹಾಗೆ ಯಾಕೆ ಅಂತಂದ್ರೆ ಅಣಿಯಾನ್ ಹಿ ಅತರ್ಕಂ ಅಣುಪ್ರಮಾಣ ಯಾಕಂದ್ರೆ ಈ ಆತ್ಮನೂ ಇದೆಯಲ್ಲ ಅಣುವಿಗಿಂತಲೂ ಸೂಕ್ಷ್ಮವಾದದ್ದು ಅಣುಪ್ರಮಾಣ ಅಣುವಿನ ಒಂದು ಪ್ರಮಾಣ ಎಷ್ಟು ಚಿಕ್ಕದು ಅಂತ ನೀವು ಭಾವಿಸ್ಕೊಂಡ್ರು ಅದಕ್ಕಿಂತಲೂ ಅಣಿಯಾಂತಲೂ ಕೂಡ ಚಿಕ್ಕದು ಇದನ್ನು ಭಾಷ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ ಅಣಿಯಾನ್ ಅಣುಪ್ರಮಾಣ ಸಂಪದ್ಯತೆ ಆತ್ಮ ಸಂಪದ್ಯತೆ ಆತ್ಮ ಆತ್ಮನು ಅಣುವೇ ಒಂದು ಪ್ರಮಾಣ ಅತ್ಯಂತ ಚಿಕ್ಕದು ಅಂತ ನೀವು ಭಾವಿಸ್ಕೊಂಡ್ರೆ ಅದಕ್ಕಿಂತಲೂ ಚಿಕ್ಕದು ಯಾಕಂದ್ರೆ ಕೆಲವರು ಹೇಳಬಹುದು ಆತ್ಮ ಅಂದ್ರೆ ಅಣುವಿನ ಹಾಗೆ ಅಂತ ಆಗ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅದಕ್ಕಿಂತಲೂ ಚಿಕ್ಕದು ಪ್ರಮಾಣು ಮತ್ತೊಬ್ಬ ಹೇಳ್ತಾನೆ ಅದಕ್ಕಿಂತಲೂ ಚಿಕ್ಕದು ಹೀಗೆ ಒಂದು ಪ್ರಮಾಣವನ್ನು ನೀವು ತೋರಿಸಿದ್ರೆ ಅದಕ್ಕಿಂತಲೂ ಚಿಕ್ಕದು ಹೇಳಕ್ಕಾಗತ್ತಲ್ಲ ಹಾಗೆ ಕೊನೆ ಇಲ್ಲ ಅದಕ್ಕೆ ತರ್ಕದಲ್ಲಿ ಅನವಸ್ಥೆ ಅಂತ ಹೇಳ್ತಾರೆ ಅನವಸ್ಥೆ ಅಂದರೆ ಒಂದು ಕಡೆ ನಿಲ್ಲೋದು ಅಂತ ಇಲ್ಲ ಕೊನೆ ಅಂತ ಇಲ್ಲ ವಾದ ಮಾಡ್ತಾ ಹೋಗದೆ ನೀವು ಎಷ್ಟು ಚಿಕ್ಕದು ಹೇಳ್ತೀರಿ ಇನ್ನೂ ಅದಕ್ಕೊಂದು ಚಿಕ್ಕದು ಇದೆ ಅಂತ ಕಡೆ ಪಕ್ಷ ಮನಸ್ಸಿನಲ್ಲಿ ಊಹೆ ವರ್ ಮಾಡಕ್ಕಾಗುತ್ತೆ ಈ ರೀತಿಯಲ್ಲಿ ಆತ್ಮವಸ್ತುವಿಗೆ ಅದು ಎಷ್ಟು ಸೂಕ್ಷ್ಮಾಂತ ಪ್ರಮಾಣದ ಮೂಲಕ ನಿಮಗೆ ಹೇಳಕ್ಕಾಗುವುದಿಲ್ಲ ಆದ್ದರಿಂದ ಇದನ್ನು ತಿಳಿಸಿಕೊಡುವಂಥವನು ಅನನ್ಯ ಪ್ರೋಕ್ತಿ ಅಸಾಧಾರಣ ಮೇಧಾವಿ ಆಗಿರಬೇಕು ಈ ಒಂದು ಮಾತಿಗೆ ನಾಲ್ಕು ರೀತಿಯ ಅರ್ಥವನ್ನು ಹೇಳ್ತಾರೆ ಇಲ್ಲಿ ಅನನ್ಯ ಪ್ರೋಕ್ತೆ ಗತಿರತ್ರಣಾಸ್ತಿ ಅಂತ ಗತಿ ಅಂತಂದ್ರೆ ಶಿಷ್ಟನಾದ ಒಬ್ಬ ವ್ಯಕ್ತಿ ತಿಳಿಸಿಕೊಟ್ರೆ ಬೇರೆ ಏನೂ ನೋಡ್ಬೇಕಾದಿಲ್ಲ ಬೇರೆ ಯಾವುದೋ ನಿಂಗೆ ತಿಳಿಯಬೇಕಾದಿಲ್ಲ ಅಂತ ಒಂದು ಅರ್ಥ ಇನ್ನೊಂದರ್ಥ ಗತಿ ಹತ್ರ ನಾಸ್ತಿ ಅಂದ್ರೆ ಜನ್ಮ ಜನ್ಮಾಂತರಗಳು ಸಂಸಾರ ಗತಿ ಅದು ಇಲ್ಲ ಅಂದ್ರೆ ಮುಕ್ತಿ ಸಿಕ್ಕಿಬಿಡುತ್ತೆ ಅಂತ ಒಂದು ಅರ್ಥ ಹೇಳ್ತಾರೆ ಇನ್ನೊಂದರ್ಥ ಗತಿರತ್ರ ನಾಸ್ತಿ ಅಂತಂದ್ರೆ ಇನ್ನೊಂದು ತಿಳಿಯಬೇಕಾದ್ ಬೇರೆನು ಉಳ್ಕೊಂಡಿಲ್ಲ ಎಲ್ಲ ಜ್ಞಾನವೂ ಇಲ್ಲಿ ಬಂದು ಬಿಟ್ಟಿದೆ ಹೀಗೆ ಮೂರು ನಾಲ್ಕು ಬಗೆಯಲ್ಲಿ ಒಟ್ಟಿನಲ್ಲಿ ಇದರ ಸಾರ ಅಷ್ಟೇ ಸರಿಯಾದ ವ್ಯಕ್ತಿ ಇದನ್ನು ಹೇಳಿದ್ರೆ ಆ ವಿದ್ಯೆ ದೊರಕುತ್ತದೆ ಎಷ್ಟೇ ಸೂಕ್ಷ್ಮವಾಗಿರಲಿ ಯಾಕಂದ್ರೆ ಸಾಮಾನ್ಯ ತಿಳಿವಳಿಕೆಯ ಜ್ಞಾನದ ಹಗಿರುವ ಸಂಗತಿ ಇದು ವಿಶೇಷವಾದದ್ದು ಸೂಕ್ಷ್ಮವಾದದ್ದು ಮಹತ್ತರವಾದದ್ದು ಅದನ್ನು ಹೇಳಿಕೊಡುವಂತ ವ್ಯಕ್ತಿ ಅದಕ್ಕೆ ಅರ್ಹನಾಗಿರ್ಬೇಕು ಅಷ್ಟನ್ನು ಮಾತ್ರ ಈ ಮಂತ್ರದಲ್ಲಿ ಹೇಳಿದೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀರಾಮ ಕೃಷ್ಣಾರ್ಪಣಮಸ್ತು